ಅಥವಾ ಸೂಸಿಲೂ ಸಹ ಅಥವಾ ಬೇರೆ ಯಾವ ಹೆಸರಿನವಳು ಇದ್ದರೂ ಸಹ ನೋಡಿರಿ ನೋಡಿರಿ ಅದು ಒಂದು ಸಮಾಜವಾಗಿದೆ ಅವಿಶ್ವಾಸಿಗಳ ಸಮಾಜ ಅದು ಒಂದು ಸಂಸ್ಥೆಯಾಗಿದೆ ನೀನು ಆತ್ಮೀಕ ರೀತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟವನಾಗುತ್ತೀ ಆದರೆ ಅದನ್ನು ತಿಳಿಯದೇ ಇದ್ದೀ ಮತ್ತು ಅದೂ ಹಾಗಿದ್ದರೆ ಮತ್ತು ನಾವು ಅದನ್ನು ಆ ರೀತಿ ನೋಡುವವರಾಗಿದ್ದರೆ ಆ ರೀತಿಯಲ್ಲಿ ನೀನು ಕುರುಡನಾಗಿ ಮಾಡಲ್ಪಟ್ಟಿದ್ದೀ ಸೈತಾನನು ನಿನ್ನನ್ನು ಅದಕ್ಕೆ ತಿರುಗಿಸಿ ಬಿಟ್ಟದ್ದರಿಂದ ನೀನು ಆ ಸಂಪ್ರದಾಯ ಸಭೆಗಳಿಗೆ ಕುರುಡನಾಗಿ ಮಾಡಲ್ಪಟ್ಟಿದ್ದೀ ಅದು ಒಂದು ದೇವರ ಮೂಲ ವಾಕ್ಯದ ಆತನ ರಾಜ್ಯದ ಮತ್ತು ಆತನ ಮಕ್ಕಳಿಗೋಸ್ಕರವಿರುವ ಆತನ ಯೋಜನೆಯ ವ್ಯಂಗೀಕರಣವಾಗಿದೆ ಸೈತಾನನು ಪುರುಷ ಮತ್ತು ಸ್ತ್ರೀಯನ್ನು ಈ ವಿಷಯಗಳಿಗೆ ತಿರುಗಿಸಿ ಬಿಟ್ಟಿದ್ದಾನೆ ಮತ್ತು ಅವರು ಅದನ್ನು ತಿಳಿಯದವರಾಗಿದ್ದಾರೆ ಒಂದು ವ್ಯಂಗೀಕರಣ ಇನ್ನೆಂದೂ ದೇವರ ಮಗನಲ್ಲ ಗುಂಗುರು ಕೂದಲು ಅವನ ಮುಖದ ಮೇಲೆ ಬಿದ್ದುಕೊಂಡು ಚಡ್ಡಿ ಹಾಕಿಕೊಂಡು ರಸ್ತೆಯಲ್ಲಿ ತಿರುಗಾಡುತ್ತಿರುವ ಮನುಷ್ಯನು ಅವನು ದೇವರ ಮಗನೋ ಒಂದು ಸಭೆಯಲ್ಲಿ ಡೀಕನ್ ಪೀಠದಲ್ಲಿ ನಿಂತಿರುವ ಪಾಸ್ಟರ್ ಎಂದಿಗೂ ಇಲ್ಲ ಅದು ದೇವರ ಮಗನ ಲಕ್ಷಣವಲ್ಲ ದೇವರ ಆಲೋಚನಾ ಸೋಸಿಕೆಯ ಮೂಲಕ ಅವನೆಂದು ಬಂದಂತವನಲ್ಲ ಹಾಗಾದರೆ ಅವನು ಅಂತಹ ಸ್ತ್ರೀಯ ವಸ್ತ್ರವನ್ನು ಉಡಲಾರನು ಅವನು ಖಂಡಿತವಾಗಿ ಹಾಗೆ ಮಾಡಲಾರನು ಹಾಗೆಯೇ ಅವಳು ಒಬ್ಬ ಪುರುಷನ ವಸ್ತ್ರವನ್ನು ಧರಿಸಲಾರಳು ಅದು ಒಂದು ದೇವರ ಮಗನ ಗುಣವಲ್ಲ ಅದು ಸೈತಾನನ ಮಗನು ಮತ್ತು ಒಬ್ಬಳು ಸೈತಾನನ ಮಗಳು ಇದು ಹೇಳುವುದಕ್ಕೆ ಕಠಿಣವಾದ ಮಾತಾಗಿದೆ ಸೈತಾನನು ಈ ಲೋಕವನ್ನು ಜಯಿಸಿ ಅದನ್ನು ವ್ಯಂಗೀಕರಿಸುವುದರಲ್ಲಿ ಮತ್ತು ಅದನ್ನು ತನ್ನ ರಾಜ್ಯವನ್ನಾಗಿ ಮಾಡುವುದರಲ್ಲಿ ಯಶಸ್ವಿಯಾಗಿದ್ದಾನೆ ಯಾಕೆಂದರೆ ಮನುಷ್ಯರು ತಾವು ಇಚ್ಛಿಸುವ ಜೀವನವನ್ನು ಜೀವಿಸುವಂತೆ ಅವರು ತಮಗೋಸ್ಕರ ಅದನ್ನು ಆರಿಸಿಕೊಳ್ಳುವಂತೆ ಸ್ವಚ್ಛಗೇ ಒಳಪಟ್ಟವರಾಗಿದ್ದಾರೆ ಅದು ನಿನ್ನ ಹೃದಯದಲ್ಲಿ ಏನಿದೆ ಎಂಬುದನ್ನು ತೋರಿಸುತ್ತದೆ ನಿನ್ನ ಮಾತು ಏನೆಂದು ನಿನಗೆ ತಿಳಿದಿದೆಯೋ ನಿನ್ನ ವರ್ತನೆಯು ಎಷ್ಟು ಗಟ್ಟಿಯಾಗಿ ಮಾತಾಡುತ್ತದೆ ಎಂದರೆ, ಅದು ನಿನ್ನ ಮಾತನ್ನು ಮುಳುಗಿಸುತ್ತದೆ ನಾನು ಒಬ್ಬ ಮನುಷ್ಯನ ಬಳಿಗೆ ಹೋಗಿ ಈ ರೀತಿ ಹೇಳಬಹುದು ಓ ನಾವೆಲ್ಲಾ ಕ್ರೈಸ್ತರಾಗಿದ್ದೇವೆ ನಾವು ಸಭೆಗೆ ಸೇರಿದವರಾಗಿದ್ದೇವೆ ಆದರೆ ಅವನ ಆಫೀಸಿನ ಸುತ್ತಲೂ ಬೆತ್ತಲೆ ಚಿತ್ರಗಳು ನೇತಾಡುತ್ತಿರುವುದಾದರೆ ಅವನು ಏನು ಹೇಳಿದರೂ ಅದು ಯಾವ ವ್ಯತ್ಯಾಸವನ್ನು ಮಾಡುವುದಿಲ್ಲ ನಾನು ಅದಕ್ಕಿಂತ ಉತ್ತಮವಾಗಿ ತಿಳಿದುಕೊಂಡಿದ್ದೇನೆ ಹಾಗೇ ನೀನು ಸಹ ಒಬ್ಬಾಕೆ ಸ್ತ್ರೀಯು ತನ್ನ ಕೂದಲು ಕತ್ತರಿಸಿಕೊಂಡವಳಾಗಿ ತಾನು ಕ್ರೈಸ್ತಳು ಎಂದು ಹೇಳಲಿ ನಿಮಗೆ ಅದಕ್ಕಿಂತ ಉತ್ತಮವಾದುದು ಏನೆಂದು ತಿಳಿದಿದೆ ನೋಡಿರಿ ಹೌದಯ್ಯ ಬಣ್ಣವನ್ನು ಹಚ್ಚಿಕೊಂಡು ತನ್ನನ್ನು ಅಲಂಕರಿಸಿಕೊಂಡು ಗಿಡ್ಡವಾದ ಚಡ್ಡಿಯನ್ನು ತೊಟ್ಟುಕೊಂಡು ತಾನು ಕ್ರೈಸ್ತಳು ಎಂದು ಹೇಳಲಿ ಅದು ಏನೆಂದು ನಿಮಗೆ ಚೆನ್ನಾಗಿ ತಿಳಿದಿದೆ ದೇವರ ವಾಕ್ಯವು ನಿಮಗೆ ಅದಕ್ಕಿಂತ ಉತ್ತಮವಾದದನ್ನು ಕಲಿಸುತ್ತದೆ ವಾಕ್ಯವು ಹೇಳುತ್ತದೇನೆಂದರೆ ಆಕೆಯೂ ಕ್ರೈಸ್ತಳಾಗಿ ಅದನ್ನು ಮಾಡಲು ಸಾಧ್ಯವಿಲ್ಲ ಆಕೆಯೂ ಮಾನಹೀನಳು ಆಗಿರುವಳು ದೇವರು ತನ್ನ ರಾಜ್ಯದಲ್ಲಿ ಒಂದು ಮಾನಹೀನ ವಸ್ತುವನ್ನು ಇಡಲು ಹೇಗೆ ಸಾಧ್ಯ ಇಲ್ಲಯ್ಯ ಎಂದೂ ಇಲ್ಲ ಇಲ್ಲವೇ ಇಲ್ಲ ಅದು ಅವರನ್ನು ಅವರ ಇಚ್ಛೆಯನ್ನು ತೋರಿಸುತ್ತದೆ ಒಂದು ಕಾಗೆಯೊಂದಿಗೆ ಒಂದು ಪಾರಿವಾಳವು ತಿನ್ನುವಂತೆ ನೀನು ಮಾಡಲಾರೆ ಇಲ್ಲವೇ ಇಲ್ಲ ಪಾರಿವಾಳದಲ್ಲಿ ಕಹಿ ಎಂಬುದು ಇಲ್ಲವೇ ಇಲ್ಲ ಆ ಹಳೆಹೆಣವನ್ನು ಅವನು ತಿನ್ನಲಾರನು ಅದರಲ್ಲಿ ಒಂದು ಸಣ್ಣ ಚೂರನ್ನಾದರೂ ತಿಂದರೆ ಅದು ಅವನನ್ನು ಸಾಯಿಸುವುದು ಮತ್ತು ಅದು ಅವನಿಗೆ ತಿಳಿದಿದೆ ಆದರೆ ಒಂದು ಕಾಗೆ ತಾನು ಬಯಸುವುದನ್ನೆಲ್ಲಾ ತಿನ್ನ ಶಕ್ತನು ಅವನಲ್ಲಿ ತುಂಬಾ ಕಹಿ ಪದಾರ್ಥವಿದೆ ಆದುದರಿಂದ ಲೋಕದೊಂದಿಗೂ ಈ ದಿನದಲ್ಲಿ ಅದೇ ರೀತಿಯಾಗಿ ನಡೆಯುತ್ತದೆ ಎಂದು ನೀವೂ ಕಂಡುಕೊಳ್ಳುತ್ತೀರಿ ಅದೇ ಸಂಗತಿ ಅವರು ಬೆತ್ತಲೆಯಾಗಿಯೂ ಕುರುಡರಾಗಿಯೂ ಇದ್ದಾರೆ ಆದರೆ ಅದನ್ನು ಅರಿತಿಲ್ಲ ಸೈತಾನನು ಆ ಸ್ತ್ರೀಯ ಲೈಂಗಿಕ ಅಪೇಕ್ಷೆಗೋಸ್ಕರವಾದ ಮೋಹದ ಮೂಲಕವಾಗಿ ಇದನ್ನೆಲ್ಲಾ ಮಾಡಿದ್ದಾನೆ ಅದನ್ನು ಅವಳು ತನ್ನ ಸ್ಟೇಚ್ಛೆಯಿಂದಲೇ ಆರಿಸಿಕೊಂಡಿದ್ದಾಳೆ ಈಗ ಲಕ್ಷಿಸಿರಿ ಆದಾಮನನ್ನು ತಪ್ಪು ಮಾರ್ಗಕ್ಕೆ ನಡೆಸಿದವಳು ಅವಳು ಮತ್ತು ಅವಳ ಆದಾಮನು ತನ್ನ ವಸ್ತ್ರವನ್ನು ತೆಗೆಯುವುದಕ್ಕೆ ಮೊದಲು ಆ ಸ್ತ್ರೀಯೂ ತನ್ನ ವಸ್ತ್ರವನ್ನು ತೆಗೆದುಕೊಂಡವಳಾಗಿದ್ದಾಳೆ ಅದು ಯಾವಾಗಲೂ ಒಬ್ಬ ಸ್ತ್ರೀ ಅದು ಎಂದಿನಿಂದಲೂ ಹಾಗೇ ಇತ್ತು ಈಗಲೂ ಅದು ಅದೇ ರೀತಿಯಾಗಿದೆ ಆ ಸಭೆಯು ಒಬ್ಬ ಮನುಷ್ಯನನ್ನು ತಪ್ಪು ಮಾರ್ಗಕ್ಕೆ ನಡೆಸುತ್ತದೆ ಒಬ್ಬ ದೇವರ ಮಗನಾಗಿರಬೇಕೆಂದು ಬಯಸುವ ಮನುಷ್ಯನನ್ನು ತಪ್ಪುದಾರಿಗೆ ನಡೆಸುವುದು ಸಬೆಯಾಗಿದೆ. ಸಂಪ್ರದಾಯ ಸಬೆ. ನೋಡಿರಿ ಅದು ಸಭೆಯೆಂಬ ಒಂದು ಸ್ತ್ರೀ ಬೈಬಲ್ ಅಥವಾ ದೇವರು ಯಾಕಂದರೆ ಬೈಬಲ್ ಎಂದರೆ ಮನುಷ್ಯನು ಓ ಸರಿ ವಾಕ್ಯವು ನರಾವತಾರ ಎತ್ತಿತು ಮತ್ತು ಆತನು ಒಬ್ಬ ಪುರುಷನಾಗಿದ್ದನು ಸಭೆಯು ಸ್ತ್ರೀಯಾಗಿದೆ ನೋಡಿರಿ ಪವಿತ್ರವಾಕ್ಯವು ಮನುಷ್ಯನನ್ನು ತಪ್ಪು ಮಾರ್ಗಕ್ಕೆ ನಡೆಸುವುದಿಲ್ಲ ಸಬಿಯು ಅವನನ್ನು ತಪ್ಪು ದಾರಿಗೆ ನಡೆಸುತ್ತದೆ ಸಂಪ್ರದಾಯ ಸಬಿಯೊಂದಿಗೆ ಅವನು ಬೆತ್ತಲೆಯಾಗಿ ಕಂಡು ಹಿಡಿಯಲ್ಪಟ್ಟನು ಬೈಬಲ್ನೊಂದಿಗಲ್ಲ ನಿಜವಾಗಿ ಅಲ್ಲ ಬೈಬಲ್ ಅವನು ಬೆತ್ತಲೆಯಾಗಿದ್ದಾನೆಂದು ಅವನಿಗೆ ಹೇಳುತ್ತದೆ ಹೌದಯ್ಯ ಈಗ ಲೈಂಗಿಕ ಇಚ್ಛೆ ಆಶಯ ಅವಳು ಜ್ಞಾನಕ್ಕೋಸ್ಕರ ಹಾಗೆ ಮೋಹಿಸಿ ಅದು ಏನೆಂದು ತಿಳುಕೊಳ್ಳಲು ಆಸೆಪಟ್ಟಳು ಮತ್ತು ಯಾವ ರೀತಿ ಈ ಫಲವು ಒಳ್ಳೆಯದೋ ಕೆಟ್ಟದೋ ಎಂದು ನೋಡಲು ಇಷ್ಟಪಟ್ಟಳು ಮತ್ತು ಅವಳು ಅದನ್ನು ಮಾಡಿದಳು ಆದರೂ ಒಬ್ಬ ಮನುಷ್ಯನ ಮೂಲಕವಾಗಿ ದೇವರು ಒಂದು ದಿನ ಈ ಎಲ್ಲವನ್ನು ಪುನರ್ ಸ್ಥಾಪಿಸುವನು ಅದು ಒಬ್ಬ ಸ್ತ್ರೀಯ ಮೂಲಕವಾಗಿ ಸೈತಾನನಿಗೆ ಅಧೀನ ಆದರೆ ಒಬ್ಬ ಪುರುಷನ ಮೂಲಕವಾಗಿ ಬಿಡುಗಡೆಗೊಳಿಸಲ್ಪಟ್ಟಿತು ಏಸು ಕ್ರಿಸ್ತನೆಂಬ ಪುರುಷನು ಆತನು ವಾಕ್ಯವಾಗಿದ್ದಾನೆ ಮತ್ತು ಅದು ಏನಾಗಿದೆ ಇಲ್ಲಿ ಕೆಲವೇ ಸಮಯದ ಹಿಂದೆ ನಾನು ಈ ಒಂದು ಹೇಳಿಕೆಯನ್ನು ಮಾಡಿದನು ಇಲ್ಲಿ ನನ್ನೊಂದಿಗೆ ಇನ್ನೂ ನಾಲ್ಕು ಐದು ಪುಟಗಳಷ್ಟು ಇದೆ ವಚನದಿಂದ ತೆಗೆಯಬಹುದಂಥ ಭಾಗ ಮತ್ತು ನಾನು ಹೇಳಬೇಕೆಂದಿದ್ದಂಥ ವಿಷಯಗಳು ಆದರೆ ಲಕ್ಷ್ಯವಿಟ್ಟು ಕೇಳಿರಿ ಮುಗಿಸುವ ಮೊದಲು ಇದನ್ನು ನಾನು ಹೇಳುವೆನು ಇಲ್ಲಿ ಕೆಲವು ಸಮಯದ ಹಿಂದೆ ಏಳು ತತೂರಿಗಳೂ ತೂರಿಗಳ ಹಬ್ಬ ಮತ್ತು ಇತರ ಸಂಗತಿಗಳ ವಿಷಯ ಬೋಧಿಸಿದ್ದು ನಿಮಗೆ ನೆನಪಿದೆಯೋ ಮತ್ತು ನಾನು ಈ ರೀತಿಯಾಗಿ ಹೇಳಿದ್ದೆನು ಅಲ್ಲಿ ಒಂದು ಎಂಟನೆಯ ದಿನದ ಹಬ್ಬವಿದೆ ಆದುದರಿಂದ ಏಳನೆಯ ದಿನವು ಅದು ಕಡೆ ದಿನವಾಗಿದೆ ಅದು ಸಾವಿರ ವರ್ಷದ ಆಳ್ವಿಕೆಯೂ ಆಗಿರುವುದು ಆದರೆ ಅಲ್ಲಿ ಒಂದು ಎಂಟನೆಯ ದಿನದ ಹಬ್ಬವಿರುವುದು ಅಂದರೆ ಅಂದು ಎಂಟನೆಯ ದಿನವಾಗಿರುವುದರಿಂದ ಮತ್ತು ಅಲ್ಲಿ ಏಳೇ ದಿನಗಳೂ ಇರುವುದರಿಂದ ವಾರದಲ್ಲಿ ಅದನ್ನು ಪುನಃ ಒಂದನೇ ದಿನವಾಗಿ ಮಾಡುವುದು ಪುನಃ ನೇರವಾಗಿ ಒಂದನೇ ದಿನಕ್ಕೆ ಅದು ಬರುತ್ತದೆ ಮತ್ತು ಆ ಸಾವಿರ ವರುಷದ ಆಳ್ವಿಕೆಯೂ ಆದ ನಂತರ ಆಗ ಅಲ್ಲಿ ಒಂದು ಪುನಃ ಸ್ಥಾಪಿಸಲ್ಪಡುವ ಐದೆನ್ ತೋಟವೂ ಇರುವುದು ದೇವರ ಮಹಾರಾಜ್ಯವು ಪುನಃ ಹಿಂದೆ ಸ್ಥಾಪಿಸಲ್ಪಡುವದು. ಯಾಕೆಂದರೆ ಗೆತ್ಸೆಮನೆ ತೋಟದಲ್ಲಿ ಏಸು ಸೈತಾನನೊಂದಿಗೆ ಹೋರಾಡಿ ಜಯಿಸಿದ್ದನು ಮತ್ತು ಆ ಏದೆನ್ ಅನ್ನು ಪುನಃ ಜಯಿಸಿದನು ಅದನ್ನೇ ಆತನು ಪರಲೋಕದಲ್ಲಿ ತಯಾರು ಮಾಡಿ ಪುನಃ ಹಿಂದೆ ಬರಲು ಹೋದಾತನಾಗಿದ್ದಾನೆ ಪರಲೋಕದಲ್ಲಿ ಮೇಲೆ ಆತನು ಹೇಳಿದ್ದು ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ ಆತನು ಈ ಲೋಕದಲ್ಲಿ ಇದ್ದಾಗ ಆತನು ಹೇಳಿದ್ದು ಆ ಯಹೂದ್ಯರಾದ ನೀವು ದೇವರಲ್ಲಿ ನಂಬಿಕೆಯುಳ್ಳವರಾಗಿದ್ದೀರಿ ಈಗ ನನ್ನ ವಿಷಯ ನೀವು ಒಳ್ಳೆ ಅಭಿಪ್ರಾಯವಿಲ್ಲದವರಾಗಿದ್ದೀರೆಂದು ನನಗೆ ತಿಳಿದಿದೆ ಆತನು ಹೇಳಿದ್ದು ಮತ್ತು ಅವರು ಆ ರೀತಿ ಈ ರೀತಿ ಹೇಳುವವರಾಗಿದ್ದಾರೆ ಆದರೆ ನೀವು ದೇವರಲ್ಲಿ ನಂಬಿಕೆಯುಳ್ಳವರಾಗಿದ್ದೀರಿ ಮತ್ತು ನೀವು ದೇವರಲ್ಲಿ ನಂಬಿಕೆಯಿಟ್ಟಂತೆ ನನ್ನನ್ನೂ ನಂಬಿರಿ ಆತನು ಮಾಂಸರೂಪದಲ್ಲಿ ಪ್ರಕಟಿಸಲ್ಪಟ್ಟ ದೇವರಾಗಿದ್ದನು ನನ್ನನ್ನು ನಂಬಿರಿ ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳೂ ಇವೆ ಅಥವಾ ನನ್ನ ತಂದೆಯ ಯೋಜನೆಯಲ್ಲಿ ಬಹಳ ಅರಮನೆಗಳೂ ಇವೆ ನಾನು ನಿಮಗೆ ಸ್ಥಳವನ್ನು ತಯಾರು ಮಾಡಲು ಹೋಗುತ್ತೇನೆ ಅದು ಎಷ್ಟು ಉದ್ದ ಇದೆ ಎಂದು ನೋಡಿರಿ ಸಾವಿರದ ಐನೂರು ಚದರ ಮೈಲಿಗಳು ಅದು ಎಲ್ಲಿ ಇದೆ ಎಂದು ಹೇಳಿರಿ ಆತನು ಅದನ್ನು ತಯಾರು ಮಾಡಲು ಹೋಗಿದ್ದಾನೆ ಆತನು ಸೃಷ್ಟಿಕರ್ತನು ಆ ಎಲ್ಲಾ ಚಿನ್ನವನ್ನು ಆತನು ಸೃಷ್ಟಿಸಿದನು ಅದರ ಬೀದಿಗಳು ಪಾರದರ್ಶಕವಾಗಿವೆ ಆತನು ಸೃಷ್ಟಿಕರ್ತನು ಆತನು ಒಂದು ಸ್ಥಳವನ್ನು ತಯಾರು ಮಾಡುತ್ತಾನೆ ಪ್ರಕಟಣೆ ಇಪ್ಪತ್ತೊಂದರಲ್ಲಿ ಆತನು ಹೇಳಿದ್ದು ಮತ್ತು ಆ ಯೋಹಾನನಾದ ನಾನು ಆ ಪವಿತ್ರ ಪಟ್ಟಣವಾದ ಹೊಸ ಎರುಸಲೇಂ ದೇವರ ಸನ್ನಿಧಿಯಿಂದ ಪರಲೋಕದಿಂದ ಇಳಿದು ಬರುವುದನ್ನು ನೋಡಿದೆನು ಅಲ್ಲಿ ಸಮುದ್ರವು ಇನ್ನೆಂದೂ ಇರಲಿಲ್ಲ ಮೊದಲನೆಯ ಆಕಾಶವೂ ಮೊದಲನೆಯ ಭೂಮಿಯೂ ದಾಟಿಹೋದವು ಆ ಮೊದಲನೆಯ ಆಕಾಶ ಯಾವದಾಗಿತ್ತು ಅದು ಸಾವಿರ ವರ್ಷದ ಆಳ್ವಿಕೆಯಾಗಿತ್ತು ಮೊದಲನೆಯ ಭೂಮಿಯೂ ಯಾವದಾಗಿತ್ತು ಇದುವೇ ನಾವು ನಿಂತಿರುವ ಭೂಮಿ ಅದು ಪೂರಾ ಹೊಸದಾಗಿ ಮಾಡಲ್ಪಡುವುದು ನೋಹನ ಕಾಲದಲ್ಲಿ ಅವನು ಬೋಧಿಸಿದ ಸಮಯದಲ್ಲಿ ಈ ಭೂಮಿ ನೀರಿನಿಂದ ದೀಕ್ಷಾಸ್ನಾನ ಹೊಂದಿದಂತೆ ಕ್ರಿಸ್ತನು ತನ್ನ ರಕ್ತವನ್ನು ಈ ಭೂಮಿಯ ಮೇಲೆ ಪೋಕ್ಷಿಸಿದಾಗ ಇದು ಕ್ರಿಸ್ತನಿಂದ ಪವಿತ್ರೀಕರಿಸಲ್ಪಟ್ಟಂತೆ ಕಡೆಯಲ್ಲಿ ಬೆಂಕಿಯ ದೀಕ್ಷಾಸ್ನಾನದಿಂದ ಇದು ಪೂರಾ ಹೊಸದಾಗಿ ಮಾಡಲ್ಪಡುವುದು ಇದರಿಂದ ಎಲ್ಲಾ ಹುಳುಗಳನ್ನು ಇನ್ನಿತರ ಎಲ್ಲಾ ಸಂಗತಿಗಳನ್ನು ಹೊರತೆಗೆಯುವುದು ಅದು ಪ್ರತಿಯೊಂದು ಹುಳವನ್ನು ಪ್ರತಿಯೊಂದು ರೋಗವನ್ನು ರುಜಿನವನ್ನೂ ಈ ಲೋಕದಲ್ಲಿದ್ದ ಯಾವುದೇ ಕೊಳಕನ್ನು ಅಶುದ್ಧತೆಯನ್ನೂ ತೆಗೆದುಹಾಕುವುದು ಆಕೆಯು ಒಡೆದು ಹೋಗಿ ಹೊಸ ಭೂಮಿಯಾಗಿ ಹೊರಬರುವಳು ಮತ್ತು ನಾನು ಒಂದು ಹೊಸ ಆಕಾಶವನ್ನು ಹೊಸ ಭೂಮಿಯನ್ನು ಕಂಡೆನು ಮೊದಲನೇ ಆಕಾಶವು ಮೊದಲನೇ ಭೂಮಿಯು ತೊಲಗಿ ಹೋದವು ಮತ್ತು ಅಲ್ಲಿ ಇನ್ನೆಂದೂ ಸಮುದ್ರವೂ ಇರಲಿಲ್ಲ ಮತ್ತು ಏಹಾನನೆಂಬ ನಾನು ಆ ಪವಿತ್ರ ಪಟ್ಟಣವಾದ ಎರುಸಲೇಂ ಪ್ರಲೋಕದಿಂದ ದೇವರ ಸನ್ನಿಧಿಯಿಂದ ಇಳಿದು ಬರುವುದನ್ನು ನೋಡಿದೆನು ಅಲ್ಲಿ ದೇವರೂ ತನ್ನ ನಿಜ ಗುಣಗಳಾದ ತನ್ನ ಪುತ್ರ ಮತ್ತು ಪುತ್ರಿಯರೊಂದಿಗೆ ಇರುವನು ಅಲ್ಲಿ ಆತನು ಅವರ ಕಣ್ಣುಗಳು ಯಾವುದೇ ಪಾಪಕ್ಕೆ ಕುರುಡಾಗಿರುವುದರಿಂದ ಪವಿತ್ರತೆಯಲ್ಲಿ ಅವರೊಂದಿಗೆ ವಾಸಿಸುವನು ಮತ್ತು ಅಲ್ಲಿ ಇನ್ನೆಂದೂ ಪಾಪವು ಇರುವುದೇ ಇಲ್ಲ ನಾವು ಇನ್ನೂ ಹೆಚ್ಚಾಗಿ ಶ್ರಮಿಸೋಣ ಈ ದಿನದಲ್ಲಿ ಮೋಸಗೊಳಿಸಲ್ಪಡಬೇಡಿರಿ ಆದರೆ ಆ ಬಾಗಿಲಿನಿಂದ ಒಳಗೆ ಹೋಗಲು ಪ್ರಯಾಸಪಡಿರಿ ಯಾಕಂದರೆ ಎಲ್ಲಾ ಸೂಳೆಗಾರರು ಮೋಹಪಡುವವರು ಇವೆಲ್ಲರೂ ಬಿಡಲ್ಪಡುವರು ಒಬ್ಬ ಸ್ತ್ರೀಯನ್ನು ನೋಡಿ ಮೋಹಿಸುವವನು ಆಗಲೇ ತನ್ನ ಹೃದಯದಲ್ಲಿ ಆಕೆಯ ಕೂಡ ವ್ಯಭಿಚಾರ ಮಾಡಿದವನಾಗಿರುವನು ಎಲ್ಲಾ ಮಾನಗೆಟ್ಟ ಸ್ತ್ರೀಯರು ಮಾನಗೆಟ್ಟ ಪುರುಷರು ಮತ್ತೆಲ್ಲ ಇತರರು ಹೊರಗಿರುವರು ಕೇವಲ ರಕ್ಷಣೆ ಹೊಂದಿದವರು ಮತ್ತು ತಮ್ಮ ಹೆಸರುಗಳು ಯಜ್ಞದ ಕುರಿಯದಾತನ ಪುಸ್ತಕದಲ್ಲಿ ಇರುವವರು ಈ ದ್ವಾರದ ಮೂಲಕ ಪ್ರವೇಶಿಸುವರು ಆದುದರಿಂದ ಸ್ನೇಹಿತರೆ ಇದಕ್ಕೋಸ್ಕರ ಪ್ರಯಾಸ ಈ ಕಡೆ ದಿನದಲ್ಲಿ ಮೋಸಗೊಳಿಸಲ್ಪಡಬೇಡಿರಿ ಇದು ಒಂದು ಮಹಾ ಸಮಯವಾಗಿದೆ ಪ್ರತಿಯೊಬ್ಬರೊಂದಿಗೂ ಧನ ಸಂಪತ್ತಿದೆ ಪ್ರತಿಯೊಬ್ಬರೂ ಇದನ್ನೋ ಅದನ್ನೋ ಮಾಡಶಕ್ತರು ಹಣವೂ ಪ್ರತಿ ಕಡೆ ಹರಿಯುತ್ತದೆ ಮತ್ತು ದೊಡ್ಡ ದೊಡ್ಡ ಕಾರುಗಳು ಇನ್ನಿತರ ಸಂಗತಿಗಳು ಅವರಲ್ಲಿ ಇವೆ ಇವರಲ್ಲಿ ಒಬ್ಬರು ಆ ಪರಿಶುದ್ಧ ನಗರದಲ್ಲಿ ಇರುವುದಿಲ್ಲ ಅಲ್ಲಿ ಒಂದೇ ಒಂದು ಕಾರು ಅಥವಾ ವಿಮಾನ ಅಲ್ಲಿರುದು ಇಲ್ಲ ಅದು ಸಂಪೂರ್ಣವಾಗಿ ಭಿನ್ನವಾಗಿರುವ ಒಂದು ಸಂಸ್ಕೃತಿ ಅಥವಾ ಪಟ್ಟಣವಾಗಿರುವುದು ಅದು ಒಂದು ಜ್ಞಾನದ ವಿಜ್ಞಾನದ ಒಂದು ಸಂಸ್ಕೃತಿ ಅಲ್ಲ ಆದರೆ ನಿಷ್ಕಪಟದಿಂದ ತುಂಬಿದ ಜೀವಿಸುವ ದೇವರಲ್ಲಿ ವಿಶ್ವಾಸವುಳ್ಳ ಒಂದು ನಾಗರಿಕತೆಯಾಗಿರುವುದು ನಾವು ಅದರೊಳಗೆ ಪ್ರವೇಶ ಮಾಡಲು ಪ್ರಯಾಸಪಡೋಣ ಯಾಕೆಂದರೆ ಒಂದು ದಿನ ಆ ಪಟ್ಟಣದೊಳಕ್ಕೆ ಪ್ರವೇಶ ಮಾಡಬೇಕು ಎಂಬುದೇ ನನ್ನ ಸಂಪೂರ್ಣವಾದ ಉದ್ದೇಶವಾಗಿದೆ ಮತ್ತು ಹಿಂದೆ ನೋಡಿ ನಿಮ್ಮಲ್ಲಿ ಎಲ್ಲರೂ ಸಿಪಾಯಿಗಳಿಂತೆ ನನ್ನೊಂದಿಗೆ ಬಂದು ಆ ಭಕ್ತರು ಮಾರ್ಚ್ ಮಾಡುತ್ತಾ ಹೋಗುವಾಗ ನಾನು ಅವರೊಂದಿಗೆ ಒಬ್ಬನಾಗಿ ಇರಲು ಇಷ್ಟಪಡುತ್ತೇನೆ ಆ ಭಕ್ತರು ನಡೆಯುತ್ತಾ ಹೋಗುವಾಗ ಐ ಎಂಬ ಹಾಡುತ್ತಾ ಇರುವುದನ್ನು ನೋಡಲು ಇಷ್ಟಪಡುತ್ತೇನೆ ನಾವೂ ಪ್ರಾರ್ಥನೆ ಮಾಡೋಣ ಪರಲೋಕದ ಪ್ರಿಯ ತಂದೆ ಈ ದಿನಗಳು ಹತ್ತಿರ ಬರುತ್ತಿರುವಾಗ ಮತ್ತು ನಾವು ಅದು ಹತ್ತಿರ ಬರುವುದನ್ನು ನೋಡುವಾಗ ಆ ವಾಗ್ದಾನವು ಹತ್ತಿರ ಬರುತ್ತಿದೆ ಪ್ರಿಯ ದೇವರೇ ನೀನು ನಾವು ಯಾವ ತಪ್ಪು ಮಾರ್ಗವನ್ನು ಹಿಡಿಯದಂತೆ ನಮ್ಮ ಹೃದಯದಲ್ಲಿ ಆ ಆಶೆಯನ್ನು ಹುಟ್ಟಿಸು ಎಂಬುದಾಗಿ ನಿನ್ನನ್ನು ಪ್ರಾರ್ಥಿಸುವವರಾಗಿದ್ದೇವೆ ಪ್ರಿಯ ದೇವರೇ ನಮ್ಮ ಮನಸ್ಸಾಕ್ಷಿಯನ್ನು ಶುದ್ಧವಾಗಿಡಿಸು ನಮ್ಮ ಹೃದಯವು ಪರದೆ ಮುಚ್ಚಲ್ಪಟ್ಟದ್ದಾಗಿರಲಿ ಸ್ವಾಮಿ ನಮ್ಮ ಕಣ್ಣುಗಳನ್ನು ಈ ಲೋಕದ ನೀಚ ಸಂಗತಿಗಳಿಂದ ವ್ಯರ್ಥ ಸಂಗತಿಗಳಿಂದ ಏನೋ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಬೇಕು ಎಂಬ ಮಹಿಮೆಯಿಂದ ಮುಚ್ಚಿತ್ತರು ಎಲ್ಲ ರಾಜರು ಅರಸುಗಳು ಮಹಾಜನರು ಮತ್ತಿನ್ನೆಲ್ಲಾ ಇತರರು ಅವರು ಎಷ್ಟೇ ಶ್ರೇಷ್ಠರಾಗಿರಲಿ ಅವರೆಲ್ಲರೂ ನಾಶವಾಗಲೇಬೇಕು ಮತ್ತು ಅವರು ಪ್ರಥಮ ಪುನರುತ್ಥಾನದಲ್ಲಿ ಏಳುವುದೇ ಇಲ್ಲ ಯಾಕೆಂದರೆ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಪ್ರಥಮ ಪುನರುತ್ಥಾನದಲ್ಲಿ ಪಾಲುಳ್ಳವನು ಅವನುದನ್ನೂ ಪವಿತ್ರನೂ ಆಗಿದ್ದಾನೆ ಆತನ ಮೇಲೆ ಎರಡನೇ ಮರಣವು ಯಾವ ಶಕ್ತಿಯನ್ನೂ ಹೊಂದಿಲ್ಲ ಓ ದೇವರೇ ಆ ಎರಡನೇ ಮರಣವು ಆತ್ಮೀಕ ಮರಣವು ಯಾವ ಶಕ್ತಿಯನ್ನೂ ಹೊಂದಿಲ್ಲ ಅವನು ರಕ್ಷಿಸಲ್ಪಟ್ಟಿದ್ದಾನೆ ಓ ದೇವರೇ ಈ ಸಮಯದ ಒಂದಾನೊಂದು ದಿನದಲ್ಲಿ ಒಬ್ಬನು ಇನ್ನೊಬ್ಬನನ್ನು ಭೇಟಿಯಾಗಲು ಹೋಗುವನು ಮತ್ತು ಎತ್ತಲ್ಪಡುವನು ಇಬ್ಬರೂ ಹಾಸಿಗೆಯಲ್ಲಿರುವರು ನಾನು ಒಬ್ಬನನ್ನು ತೆಗೆದುಕೊಳ್ಳುವೆನು ಇನ್ನೊಬ್ಬನನ್ನು ಬಿಡುವೆನು ಇಬ್ಬರು ಹೊಲದಲ್ಲಿರುವರು ನಾನು ಒಬ್ಬನನ್ನು ತೆಗೆದುಕೊಳ್ಳುವೆನು ಇನ್ನೊಬ್ಬನನ್ನು ಬಿಡುವೆನು ಈ ಎಲ್ಲಾ ಸಂಗತಿಗಳನ್ನು ಯೋಚಿಸುವುದು ಕಠಿಣವಾಗಿದೆ ಓ ದೇವರೇ ಸ್ವಾಮಿ ನಿಮ್ಮ ದೃಷ್ಟಿಯಲ್ಲಿ ನಾವು ಶುದ್ಧರಾಗಿ ಇರುವಂತೆ ನಮಗೆ ಸಹಾಯ ಮಾಡು ಮನುಷ್ಯನು ನಮ್ಮ ವಿಷಯ ಏನನ್ನಾದರೂ ತಿಳುಕೊಳ್ಳಲಿ ಇನ್ನೊಬ್ಬರು ಏನನ್ನಾದರೂ ಹೇಳಲಿ ಸ್ವಾಮಿ ನಮ್ಮ ಮಾತುಗಳು ಪರಿಶುದ್ಧವಾಗಿರಲಿ ಅದು ದೇವರ ವಾಕ್ಯದಿಂದ ಅಲಂಕರಿಸಲ್ಪಡಲಿ ಎಷ್ಟು ಅಲಂಕರಿಸಲ್ಪಡಲಿ ಎಂದರೆ ನಮ್ಮಲ್ಲಿ ಯಾವ ಕಪಟವೂ ಕಾಣದಿರಲಿ ಸ್ವಾಮಿ ನಮ್ಮ ಎಲ್ಲಾ ತಪ್ಪುಗಳಲ್ಲಿ ಏಸುಕ್ರಿಸ್ತನ ರಕ್ತವು ನಮ್ಮ ಮತ್ತು ದೇವರ ನಡುವೆ ನಿಲ್ಲಲಿ ಸ್ವಾಮಿ ಎಂದು ಯಾಚಿಸುತ್ತೇವೆ ಆತನು ನಮ್ಮ ಮೇಲೆ ಯೇಸುವಿನ ರಕ್ತದ ಮೂಲಕವಾಗಿ ನೋಡಲಿ ನಮ್ಮ ಸ್ವಂತ ನೀತಿಯ ಮೇಲೆ ಅಲ್ಲ ಅಥವಾ ನಾವು ಯಾರಾಗಿದ್ದೇವೆ ನಾವು ಏನು ಮಾಡಿದ್ದೇವೆ ಎಂಬುದರ ಮೇಲೆ ಅಲ್ಲ ಆದರೆ ಕೇವಲ ಆತ್ಮಕೃಪೆಯ ಮೇಲೆಯೇ ದೇವರೇ ಇದನ್ನು ದಯಪಾಲಿಸು ಈ ರಾತ್ರಿ ಹೊತ್ತು ಇಲ್ಲಿ ಕೂತು ಈ ಸುಸಮಾಚಾರವನ್ನು ಕೇಳಿದ ಒಬ್ಬನೇ ಆದರೂ ಒಂದು ಚಿಕ್ಕ ಮಗುವಿನಿಂದ ಹಿಡಿದು ಬಹಳ ಹರೆಯದ ಮನುಷ್ಯನವರೆಗೆ ಯಾರೂ ನಾಶವಾಗದಿರಲಿ ಅವರ ಪರಿಶುದ್ಧ ಇಚ್ಛೆಯು ಕೇವಲ ದೇವರಿಗೋಸ್ಕರವೂ ಆತನ ವಾಕ್ಯಕ್ಕೋಸ್ಕರವೂ ಇರಲಿ ನಾವು ಯಾವ ಆತನು ಪ್ರತ್ಯಕ್ಷನಾಗುವನು ಅಥವಾ ಯಾವಗಳಿಗೆಯಲ್ಲಿ ಆತನು ನಮ್ಮನ್ನು ಅಲ್ಲಿ ಮೇಲೆ ಆ ನ್ಯಾಯಸನದ ಬಳಿ ಉತ್ತರವಿಯಲು ನಮ್ಮನ್ನು ಕರೆಯುವನು ಎಂದು ತಿಳಿಯದವರಾಗಿದ್ದೇವೆ ಮತ್ತು ಯಾವ ನಮ್ಮ ಪಟ್ಟಿಯನ್ನು ಆ ಕಪಾಟಿನಿಂದ ತೆಗೆದು ಆತನು ನಮಗೆ ಇದು ಮನೆಗೆ ಬರುವ ನಿನ್ನ ಸಮಯ ನೀನು ಹೋಗಲೇಬೇಕು ಎಂದು ಹೇಳುವನು ಎಂದು ನಮಗೆ ತಿಳಿದಿಲ್ಲ ದೇವರೇ ನಮ್ಮನ್ನು ನಾವು ಶುದ್ಧವಾಗಿರಿಸಲು ಸಹಾಯ ಮಾಡು ಇದನ್ನು ದಯಪಾಲಿಸು ಸ್ವಾಮಿ ಸಾಧ್ಯವಾದರೆ ಕರ್ತನ ಬರೋಣದವರೆಗೆ ನಾವು ಜೀವಿಸುವಂತಾಗಲಿ ನಮ್ಮ ಶಕ್ತಿಯಲ್ಲಿರುವ ಎಲ್ಲವನ್ನೂ ನಾವೂ ಪ್ರೀತಿಯಿಂದ ಮತ್ತು ತಿಳುವಳಿಕೆಯಿಂದ ಪ್ರತಿಯೊಂದನ್ನು ಮಾಡುವಂತಾಗಲಿ ದೇವರು ಈ ದಿನದಲ್ಲಿ ಈ ಲೋಕದಲ್ಲಿ ಕಳೆದು ಕುರಿಯನ್ನು ಹುಡುಕುತ್ತಿದ್ದಾನೆ ಎಂದು ನಾವು ತಿಳಿಯುವಂತಾಗಲಿ ನಾವು ಅವರೊಂದಿಗೆ ದೇವರ ವಾಕ್ಯದಿಂದ ಸ್ವಾಧೀಕರಿಸಲ್ಪಟ್ಟ ಪ್ರಾರ್ಥನೆ ಮತ್ತು ಪ್ರೀತಿಯಿಂದ ಮಾತಾಡುವಂತಾಗಲಿ ಇದರ ಮೂಲಕ ನಾವು ಆ ಕಡೆಯ ಕುರಿಮರಿಯನ್ನು ಕಾಣುವಂತಾಗಲಿ ಮತ್ತು ನಾವು ಸಮಾಧಾನದಿಂದ ನಮ್ಮ ನಿತ್ಯ ಮನೆಗೆ ಹೋಗುವಂತಾಗಲಿ ಮತ್ತು ಈ ಸೈತಾನನ ಹಳೆಯದೆನಿಂದ ಹೊರಗೆ ಹೋಗುವಂತಾಗಲಿ ಕರ್ತನೆ ಯಾಕೆಂದರೆ ಇದೆಲ್ಲವೂ ಮೋಹ ಸುಂದರಿಯರಾದ ಹೆಂಗಸರು ಮತ್ತು ಈ ಲೋಕದ ಅಲ್ಲಿರುವ ಜಾಹೀರಾತುಗಳಾದ ನಾವು ಜಾಹೀರಾತು ಮಾಡುತ್ತೇವೆ ಮತ್ತು ಹುಡುಗರು ಅವರ ಮುಖದ ಮೇಲೆ ಜಾಮ್ ಹಾಕಿಕೊಂಡು ಬರಬೇಕೆಂದು ಅಪೇಕ್ಷಿಸುತ್ತೇವೆ ಮತ್ತು ಸುಂದರಿಯರಾದ ಹುಡುಗಿಯರು ಚಡ್ಡಿ ಹಾಕಿಕೊಂಡು ಬರಲಿ ಎಂಬಂಥ ವಿಷಯಗಳಿಂದ ತುಂಬಿದಂಥ ಲೋಕವಾಗಿದೆ ನಮ್ಮ ರೇಡಿಯೋ ಟೆಲಿವಿಷನ್ಗಳಲ್ಲಿ ಎಲ್ಲಾ ರೀತಿಯ ಕೊಳಕು ಮತ್ತು ಅಶುದ್ಧತೆ ಮತ್ತು ಹಾಲಿವುಡ್ ಎಲ್ಲಾ ರೀತಿಯ ಲೈಂಗಿಕ ಹೊಲಸಾದ ಅಶುದ್ಧವಾದ ಸ್ತ್ರೀಯರ ಉಡುಪುಗಳು ಮತ್ತು ಮನುಷ್ಯನು ಕೆಡಿಸಲ್ಪಟ್ಟು ಸ್ತ್ರೀಯರ ವಸ್ತ್ರಗಳನ್ನು ಉಡುವಂತಾದ್ದು ಮತ್ತು ಅವರ ಕೂದಲುಗಳನ್ನು ಸ್ತ್ರೀಯರ ಕೂದಲಿನಂತೆ ಇಡುವಂತಾದ್ದು ಮತ್ತು ಸ್ತ್ರೀಯರು ಪುರುಷರಂತೆ ಕೂದಲು ಕತ್ತರಿಸುವಂತಾದ್ದು ಇಂಥಾ ಹೊಲಸು ಓ ದೇವರೇ ಎಂತ ಭಯಂಕರವಾದ ಗಳಿಗೆಯಲ್ಲಿ ನಾವು ಜೀವಿಸುತ್ತಿದ್ದೇವೆ ಓ ಏಸು ಕರ್ತನೆ ಬಾ ಬಂದು ನಮ್ಮೆಲ್ಲರನ್ನು ನಿನ್ನ ರಕ್ತದಿಂದ ತೊಳೆದು ಬಿಡು ಕರ್ತನೆ ನಮ್ಮಿಂದ ಎಲ್ಲಾ ಕೊಳಕು ಮತ್ತು ಕಹಿಯನ್ನೂ ತೆಗೆದು ನಾವು ಜೀವಿಸುವಂತಾಗಲಿ ಸ್ವಾಮಿ ನಿಮ್ಮ ಮುಂದೆ ನಿತ್ಯವಾಗಿ ರಕ್ತದ ಕೆಳಗೆ ನಾವು ಜೀವಿಸುವಂತಾಗಲಿ ಇದು ನಮ್ಮ ಹೃದಯದ ಬಯಕೆಯಾಗಿದೆ ಮತ್ತು ನಮ್ಮ ಪ್ರಾಮಾಣಿಕವಾದ ನಿಷ್ಕಪಟವಾದ ಯಾಚನೆಯಾಗಿದೆ ಪ್ರಿಯದೇವರೇ ಈ ರಾತ್ರಿ ಈ ಸುಸಮಾಚಾರ ಪ್ರಕಟಿಸಲ್ಪಟ್ಟ ಈ ಪೀಠದ ಮೇಲೆ ಸ್ವಾಮೀ ಇಲ್ಲಿ ಈ ಕರವಸ್ತ್ರಗಳು ಮತ್ತು ಚಿಕ್ಕ ರೋಗಪೀಡಿತರಿಗೂ ಬಾಧೆ ಪಡುವವರಿಗೂ ಕರ್ತನೆ ವಿಶ್ವಾಸದಿಂದ ತುಂಬಿದ ಪ್ರಾರ್ಥನೆಯು ಈಗ ನಿನ್ನ ದೃಷ್ಟಿಯಲ್ಲಿ ನಮ್ಮ ಹೃದಯದಿಂದ ಇದರ ಮೇಲೆ ಬೀಳಲಿ ಮತ್ತು ಕರ್ತನೆ ನಮ್ಮಲ್ಲಿ ಯಾವುದಾದರೂ ಅಶುದ್ಧತೆ ಇರುವುದಾದರೆ ಕರ್ತನೆ ನಮ್ಮನ್ನು ಈಗ ನ್ಯಾಯಾಸನದ ಬಳಿಗೆ ಕೊಂಡು ಮತ್ತು ನಾವು ನಿನ್ನ ಕರುಣೆಯನ್ನು ಯಾಚಿಸುವವರಾಗಿದ್ದೇವೆ ಕರ್ತನೆ ನಾವೇನು ತಪ್ಪು ಮಾಡುತ್ತಿದ್ದೇವೆಂದು ನಮಗೆ ಪ್ರಕಟಿಸು ಹೀಗಿರುವುದರಿಂದ ನಾವು ನಿನ್ನನ್ನು ಪ್ರಾರ್ಥಿಸಿ ನಿನ್ನ ರಕ್ತದ ಮೂಲಕ ನಮ್ಮನ್ನು ಶುದ್ಧೀಕರಿಸಿಕೊಳ್ಳುವೆವು ಈ ರೋಗಿಗಳನ್ನು ವಾಸಿ ಮತ್ತು ಅವರನ್ನು ಗುಣಮಾಡು ತಂದೆಯೇ ಅದು ಏನೇ ಆಗಲಿ ಅವರಲ್ಲಿಯೇ ಹೋಗಲಿ ಅದು ಅವರಿಗೆ ವಾಸಿಯಾಗಲಿ ತಂದೆಯೇ ನಮಗೆ ನಿಮ್ಮನ್ನು ಸೇವಿಸಬೇಕೆಂಬ ದೃಢ ನಿರ್ಧಾರವನ್ನು ಕೊಡು ಮತ್ತು ನಿನ್ನೇ ಸೇವಿಸುವಂತಾಗಲಿ ಇದನ್ನು ದಯಪಾಲಿಸು ಕರ್ತನೇ ಈಗ ದಾರಿಯಲ್ಲಿ ಮನೆಗೆ ಹೋಗುತ್ತಿರುವ ಈ ಪ್ರಿಯ ಜನರಿಗೆ ನೀನು ಸುರಕ್ಷಿತತೆಯನ್ನು ದಯಪಾಲಿಸು ನೀನು ಜನರನ್ನು ಆ ರೀತಿಯಾಗಿ ಗುಣಪಡಿಸಿದ್ದಕ್ಕೆ ನಿನ್ನನ್ನು ಸ್ತುತಿಸುವವರಾಗಿದ್ದೇವೆ ಮತ್ತು ಸಹೋದರಿ ಶೆಫಡ್ ಮತ್ತು ಸಹೋದರ ಶೆಫಡ್ ಚಿಕ್ಕ ಹುಡುಗ ಸೈಕಲಿನಲ್ಲಿ ಬಿದ್ದು ಗಾಯಗೊಂಡಾತನು ಆತನಿಗೆ ಯಾವ ತೊಂದರೆಯೂ ಆಗದಂತೆ ನಾನು ಪ್ರಾರ್ಥಿಸುತ್ತೇನೆ ಆ ಸೈಕಲ್ ಚಲಿಸುವ ಚಿಕ್ಕ ಹುಡುಗನು ಅವನು ಗುಣಹೊಂದುವಂತೆ ನಾನು ಪ್ರಾರ್ಥಿಸುತ್ತೇನೆ ನಾವು ಕೇಳಿಕೊಂಡ ಇತರರನ್ನು ನೀನು ಗುಣಮಾಡಿದ್ದಕ್ಕಾಗಿ ನಾವು ನಿನ್ನನ್ನು ಸುತ್ತಿಸುತ್ತೇವೆ ಮತ್ತು ನಾವು ಕೇಳಿ ನಾವು ಪಡೆದುಕೊಳ್ಳುತ್ತೇವೆಂದು ನಮಗೆ ತಿಳಿದಿದೆ ಯಾಕೆಂದರೆ ನಾವು ವಾಗ್ದಾನ ಮಾಡಿದಾತನ ಮೇಲೆ ಭರವಸೆ ಉಳ್ಳವರಾಗಿದ್ದೇವೆ ಕರ್ತನೆ ನಮ್ಮ ಮೇಲೆ ಕೃಪೆದೋರಿಸು ಮತ್ತು ನಮ್ಮ ಪಾಪಗಳನ್ನು ಕ್ಷಮಿಸು ಇದನ್ನು ನಾವು ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇವೆ ಆಮೇನ್ ನೀವೂ ಆತನನ್ನು ಪ್ರೀತಿಸುತ್ತೀರೋ ನೀವು ಆತನನ್ನು ಪ್ರೀತಿಸುತ್ತೀರೋ ಸೈತಾನನ ರಾಜ್ಯದ ವಿಷಯವಾಗಿ ನೀನು ರೋಗಿಯಂತೆಯೂ ಬೇಸತ್ತು ಹೋಗಿ ಇದ್ದೀಯೋ ಆ ಸಾವಿರ ವರ್ಷದ ಆಳ್ವಿಕೆಯು ತೀರ ಹತ್ತಿರವಾಗಿದೆ ಎಂದು ನೀನು ವಿಶ್ವಾಸ ಮಾಡುತ್ತೀಯೋ ಆತನ ವರ್ಷದ ಆಳ್ವಿಕೆ ಆತನ ಆತನ ಏದೆನ್ ಅದು ಈಗ ಎಂದು ನೀನು ವಿಶ್ವಾಸವಿಡುತ್ತೀಯೋ ನೋಡಿರಿ ಎಲ್ಲವೂ ಬುದ್ಧಿವಂತಿಕೆಯ ಮೇಲೆ ಹೊಂದಿಕೊಂಡಿರುತ್ತದೆ ಅವರು ನಂಬುವ ಮೊದಲು ಎಲ್ಲವೂ ಅಂದರೆ ಪ್ರತಿಯೊಂದು ವೈಜ್ಞಾನಿಕವಾಗಿ ಸಾಧಿಸಲ್ಪಡಬೇಕು ಮತ್ತು ನೀನು ದೇವರನ್ನು ವೈಜ್ಞಾನಿಕವಾಗಿ ಎಂದು ಸಾಧಿಸಿ ತೋರಿಸಲಾರೆ ಆಮೇನ್ ನೀನು ಆತನನ್ನು ನಂಬಿಕೆಯಿಂದಲೇ ಸ್ವೀಕರಿಸಬೇಕಾಗಿದೆ ಯಾಕೆಂದರೆ ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ಆತನನ್ನು ಆಸಕ್ತಿಯಿಂದ ಹುಡುಕುವವರಿಗೆ ಅದರ ಫಲವನ್ನು ಕೊಡುವವನಾಗಿದ್ದಾನೆ ಎಂದು ನಂಬುವುದು ಅವಶ್ಯವಾಗಿದೆ ಓ ದೇವರೇ ನಾನು ಯಾವುದನ್ನೂ ತಿಳಿಯ ಬಯಸುವುದಿಲ್ಲ ಆದರೆ ಕೇವಲ ನನ್ನನ್ನು ನನ್ನ ಪಾಪದಿಂದ ತೊಳೆಯಬಲ್ಲ ಯೇಸು ಕ್ರಿಸ್ತನ ರಕ್ತವನ್ನೇ ಅಲ್ಲದೆ ಬೇರೆ ಯಾವುದನ್ನೂ ನಾನೂ ತಿಳಿದಿಲ್ಲ ಮತ್ತು ಆ ದಿನದಲ್ಲಿ ಪೌಲನು ಹೇಳಿದಂತೆ ನಾನು ಹೇಳುವವನಾಗಿದ್ದೇನೆ ಇಂದು ರಾತ್ರಿ ನಿಮ್ಮ ಮಧ್ಯದಲ್ಲಿ ನಾನು ಯೇಸು ಕ್ರಿಸ್ತನನ್ನು ಮತ್ತು ಆತನು ಶಿಲುಬೆಗೆ ಏರಿಸಲ್ಪಟ್ಟದ್ದನ್ನು ಹೊರತು ಬೇರೆ ಯಾವುದನ್ನು ತಿಳಿಯದವನಾಗಿದ್ದೇನೆ ನಾನು ನಿಮಗೆ ಒಂದನ್ನೇ ಹೇಳಲು ಶಕ್ತನಾಗಿದ್ದೇನೆ ಏನೆಂದರೆ ಈ ಬೈಬಲ್ ವೇದವಾಕ್ಯವು ಪರಿಪೂರ್ಣವಾದ ಯಾವ ಮಿಶ್ರಣವನ್ನು ಮಾಡದ ದೇವರ ವಾಕ್ಯವಾಗಿದೆ ಎಂದು ನಾನು ನನ್ನ ಸಂಪೂರ್ಣ ಹೃದಯದಿಂದ ನಂಬುತ್ತೇನೆ ಮತ್ತು ನಾನು ನನ್ನ ಹೃದಯವನ್ನು ಸರಿಯಾಗಿ ತಿಳಿದಿದ್ದೇನೆ ನಾನು ಇದರ ಮೇಲೆಯೇ ಜೀವಿಸುತ್ತೇನೆ ಇದರಿಂದಾಗಿಯೇ ನಾನು ನಿಂತಿರುತ್ತೇನೆ ಮತ್ತು ನನಗೆ ಹತ್ತು ಸಾವಿರ ಜೀವವು ಸಿಗುವುದಾದರೆ ಅದರ ಪ್ರತಿಯೊಂದು ಚಿಕ್ಕಪಾಲು ಸಹ ನಾನು ಈ ವಾಕ್ಯಕ್ಕೋಸ್ಕರ ಕೊಡಲು ಬಯಸುವವನಾಗಿದ್ದೇನೆ ಯಾಕೆಂದರೆ ಇದು ಯೇಸುಕ್ರಿಸ್ತನ ವಾಕ್ಯವಾಗಿರುತ್ತದೆ ಮತ್ತು ಅವರೆಷ್ಟೇ ಅದನ್ನು ಸತ್ಯವಲ್ಲವೆಂದು ಹೇಳಲು ಪ್ರಯತ್ನ ವಿಜ್ಞಾನವು ಅದು ನಂಬತಕ್ಕದಲ್ಲವೆಂದು ಹೇಳಲು ಎಷ್ಟೇ ಪ್ರಯತ್ನ ನಾನು ಅದನ್ನು ಲಕ್ಷ್ಯ ಮಾಡೆನು ನನಗಾದರೂ ಲೋಕದಲ್ಲಿ ನಂಬಬಹುದಾದ ಒಂದೇ ಒಂದು ವಿಷಯವೆಂದರೆ ಅದು ಈ ವಾಕ್ಯವಾಗಿದೆ ಆತನು ನನ್ನವನಾಗಿದ್ದಾನೆ ನಾನು ಆತನನ್ನು ಪ್ರೀತಿಸುತ್ತೇನೆ ನೀನು ಹಾಗೆ ಮಾಡುವುದಿಲ್ಲವೋ ನಿನ್ನ ಹೃದಯದಲ್ಲಿ ಒಂದು ಪಾಪವಿರುವುದಾದರೆ ನಿನ್ನ ಹೃದಯದಲ್ಲಿ ಒಂದು ತಪ್ಪು ಇರುವುದಾದರೆ ನಿನ್ನಲ್ಲಿ ಏನಾದರೂ ಇರುವುದಾದರೆ ಈಗ ಪ್ರಾರ್ಥಿಸು ಮತ್ತು ನಿನ್ನನ್ನು ಕ್ಷಮಿಸಲು ದೇವರನ್ನು ಪ್ರಾರ್ಥಿಸು ನೀವು ನನಗೋಸ್ಕರ ಪ್ರಾರ್ಥನೆ ಮಾಡಿರಿ ನಾನೂ ನಿಮಗೋಸ್ಕರ ಪ್ರಾರ್ಥನೆ ಮಾಡುವೆನು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಎಂದು ನನ್ನ ಪ್ರಾರ್ಥನೆಯಾಗಿರುತ್ತದೆ ನಾವು ಬೇಟಿಯಾಗುವವರೆಗೆ ನಾವು ಬೇಟಿಯಾಗುವವರೆಗೆ ನಾವು ಭೇಟಿಯಾಗುವವರೆಗೆ ದೇವರು ನಿಮ್ಮೊಂದಿಗಿರಲಿ ನೀವು ಒಬ್ಬರನ್ನೊಬ್ಬರು ಪ್ರೀತಿಸುತ್ತೀರೋ ಯೋಹಾನನು ಹೇಳಿದ್ದು ಚಿಕ್ಕ ಮಕ್ಕಳೇ ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಯಾಕೆಂದರೆ ಪ್ರೀತಿಯು ಬಹಳ ಪಾಪಗಳನ್ನು ಮುಚ್ಚುತ್ತದೆ ಈಗ ನಾವು ಒಬ್ಬರೊಬ್ಬರ ಕೈಯನ್ನು ಕುಲುಕಿಸೋಣ ನಾವು ಭೇಟಿಯಾಗುವವರೆಗೆ ನಾವು ಭೇಟಿಯಾಗುವವರೆಗೆ ನಾವು ಭೇಟಿಯಾಗುವವರೆಗೆ ದೇವರು ನಿಮ್ಮೊಂದಿಗಿರಲಿ ಈಗ ಒಬ್ಬರಿಗೊಬ್ಬರು ದಯೆ ತೋರಿಸಿರಿ ಎಲ್ಲರಿಗೂ ದಯೆ ತೋರಿಸುವವರಾಗಿರಿ ನಿನ್ನ ನೆರೆಯವನೊಂದಿಗೆ ಸರಿಯಾಗಿ ವರ್ತಿಸು ಏಸುವು ಬರುವವರೆಗೆ ಯಾವ ಕಲೆಯೂ ಇಲ್ಲದವನಾಗಿರು ನಾವು ಬೇಟಿಯಾಗುವವರೆಗೆ ನಾವೂ ಬೇಟಿಯಾಗುವವರೆಗೆ ಏಸು ಪಾದದಲ್ಲಿ ನಾವು ಬೇಟಿಯಾಗುವವರೆಗೆ ನೀನು ಆತನನ್ನು ಪ್ರೀತಿಸುತ್ತೀಯೋ ಇದು ನನ್ನ ಪ್ರಾರ್ಥನೆಯಾಗಿದೆ ನೀವು ನನಗೋಸ್ಕರ ಪ್ರಾರ್ಥನೆ ಮಾಡಿರಿ ನಾನು ನಿಮಗೋಸ್ಕರ ಪ್ರಾರ್ಥಿಸುವೆನು ಈಗ ನಾನು ಟುಸಾನಿಗೆ ಹಿಂತೆರಳಬೇಕು ಮತ್ತು ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲೆಂದು ಪ್ರಾರ್ಥಿಸುತ್ತೇನೆ ಅಲ್ಲಿಂದ ನಾನು ಕೆನಾಡಕ್ಕೆ ಪುನಃ ಹಿಂದೆ ಕೊಲೆರಾಡೊ ಮತ್ತು ಅದರ ಸುತ್ತ ಸುತ್ತ ಮತ್ತು ಸುತ್ತ ಹೋಗುತ್ತಿದ್ದೇನೆ ನೋಡಿರಿ ಅಲ್ಲಿ ಸಹೋದರ ಟೋನಿಯವರು ಇದ್ದಾರೆ ಮತ್ತು ಒಂದು ಮಹಾಸಂಗತಿಯೂ ಸಂಭವಿಸಿತು ನೇರವಾಗಿ ರೋಮಿನ ವೆಟಿಕಾನ್ನಲ್ಲಿ ಅವರು ಒಂದು ಭಕ್ತಿಸಂಜೀವನ ಕೂಟಕ್ಕಾಗಿ ಕರೆಯುತ್ತಿದ್ದಾರೆ ನಾನು ಅಲ್ಲಿ ರೋಮಿಗೆ ಬಂದು ಒಂದು ಭಕ್ತಿಸಂಜೀವನ ಕೂಟವನ್ನು ನಡೆಸುವಂತೆ ರೋಮಿನಲ್ಲಿ ಆತನು ಈಗಲೇ ಪುನಃ ಹಿಂತಿರುಗಿದ್ದಾನೆ ಆ ಜನರೆಲ್ಲಾ ಒಟ್ಟಾಗಿ ಇದ್ದಾರೆ ಅಲ್ಲಿ ಅವರಲ್ಲಿ ಮಹಾ ಒಂದು ಸ್ಥಳವಿದೆ ಅಲ್ಲಿ ಸಾವಿರಾರು ಜನರನ್ನು ಕೂತುಕೊಳ್ಳಿಸಲು ಸಾಧ್ಯವಿದೆ ಮತ್ತು ನಾನು ಭಕ್ತಿ ಸಂಜೀವನಕ್ಕೋಸ್ಕರ ಅಲ್ಲಿ ಬರಬೇಕೆಂದು ಅವರು ಅಪೇಕ್ಷಿಸುತ್ತಾರೆ ಇವರು ಆ ಸೇವೆಯಲ್ಲಿ ದೇವರ ಮಹಿಮೆಯನ್ನು ನೋಡಲು ಬಯಸುತ್ತಾರೆ ನನಗೆ ತಿಳಿದಿಲ್ಲ ಆದರೆ ನಾನು ಇದಕ್ಕೋಸ್ಕರ ಪ್ರಾರ್ಥಿಸಬೇಕು ಮತ್ತು ಕರ್ತನು ನನಗೆ ಏನು ಹೇಳುತ್ತಾನೆಂದು ನೋಡಬೇಕು ಓ ದೇವರೇ ನೆನಪಿನಲ್ಲಿಡಿರಿ ನಾವೆಲ್ಲರೂ ಒಟ್ಟಾಗಿ ಪ್ರಾರ್ಥಿಸೋಣ ನಾವು ಆ ಬರೋಣಕ್ಕೋಸ್ಕರ ಕಾಯುತ್ತಿದ್ದೇವೆ ನಮ್ಮ ಸ್ತೋತ್ರಕ್ಕೆ ಯೋಗ್ಯನಾದ ರಕ್ಷಕನನ್ನು ಅಗೋ ಆ ಅಂಜೂರದ ಎಲೆಗಳನ್ನು ನೋಡಿರಿ ಈಗ ಹಸಿರಾಗುತ್ತಿವೆ ಆತನ ರಾಜ್ಯದ ಸುವಾರ್ತೆ ಪ್ರತಿಯೊಂದು ಜನಾಂಗಕ್ಕೆ ಸಾರಲ್ಪಟ್ಟಿದೆ ಮತ್ತು ನಾವು ಕಡೆಗಳಿಗೆ ಎಲ್ಲಿದ್ದೇವೆ ಎಂಬುದೂ ಕಾಣುತ್ತಿದೆ ಮತ್ತು ಸಂತೋಷವಾಗಿ ನಾವು ಈ ಸುಸಮಾಚಾರವನ್ನು ಸಾರುವೆವು ಆತನ ಸ್ತೋತ್ರಯುಕ್ತವಾದ ಪ್ರತ್ಯಕ್ಷತೆಯನ್ನು ಕೂಡಲೇ ನೋಡುವೆವು ಆತನು ಮಹಿಮೆಯಿಂದ ಬರುವನು ಪ್ರತಿಯೊಬ್ಬರಿಗೂ ಈ ಸುವಾರ್ತೆಯನ್ನು ಸಾರಿರಿ ಹಾಗಾದರೆ ಕರ್ತನ ಭಕ್ತ ಜನರೆ ಎದ್ದೇಳಿರಿ ಹೇಳಿರಿ ಅಂತ್ಯವೂ ಹತ್ತಿರವಿರುವಾಗ ಏಕೆ ನಿದ್ರಿಸುತ್ತಿರುವಿರಿ ಆ ಕಡೆಯ ಕರೆಯವಿಕೆಗಾಗಿ ತಯಾರಾಗಿರೋಣ ಆಕೆಯು ಪಶ್ಚಿಮದಿಂದ ತಿರುಗಿ ಈ ಒಂದಾನೊಂದು ದಿನದಲ್ಲಿ ಪುನಃ ಸವಾರಿ ಮಾಡುವಳು ಕೇವಲ ನೆನಪಿನಲ್ಲಿಡಿರಿ ಆಕೆಯು ಖಂಡಿತವಾಗಿಯೂ ಬರುವಳು ಮತ್ತು ಅದು ಸತ್ಯ ಯೇಸುವಿನ ಹೆಸರನ್ನು ನಿಮ್ಮೊಂದಿಗೆ ಕೊಂಡು ಹೋಗಿರಿ ಶೋಕತಪ್ತವಾದ ಮತ್ತು ಕಷ್ಟಪಡುವ ಮಗುವೆ ಅದು ನಿನಗೆ ಸಂತೋಷವನ್ನು ಸಮಾಧಾನವನ್ನು ಕೊಡುವುದು ಎಲ್ಲೆಲ್ಲಿ ಹೋಗುತ್ತೀಯೋ ಅದನ್ನು ತೆಗೆದುಕೊಳ್ಳು ಅಮೂಲ್ಯ ಹೆಸರು ಓ ಎಷ್ಟು ಮಧುರ ಲೋಕದ ನಿರೀಕ್ಷೆ ಮತ್ತು ಪರಲೋಕದ ಆನಂದ ಅಮೂಲ್ಯ ಹೆಸರು ಓ ಎಷ್ಟು ಮಧುರ ಲೋಕದ ನಿರೀಕ್ಷೆ ಮತ್ತು ಪರಲೋಕದ ಆನಂದ ಯೇಸುವಿನ ಹೆಸರಿನಲ್ಲಿ ಅಡ್ಡಬೀಳುತ್ತೇವೆ ಆತನ ಪಾದದಲ್ಲಿ ಸಾಷ್ಟಾಂಗ ಬಿಳುವೆವು. ನಾವಾತನನ್ನು ಪರಲೋಕದಲ್ಲಿ ರಾಜಾದಿರಾಜನಾಗಿ ಕಿರೀಟ ಧಾರಣೆ ಮಾಡವೆವು ನಮ್ಮ ಪ್ರಯಾಣ ಮುಗಿದಾಗ ಅಮೂಲ್ಯ ಹೆಸರು ಓ ಎಷ್ಟು ಮಧುರ ಲೋಕದ ನಿರೀಕ್ಷೆ ಮತ್ತು ಪರಲೋಕದ ಆನಂದ ಅಮೂಲ್ಯ ಹೆಸರು ಓ ಎಷ್ಟು ಮಧುರ ಲೋಕದ ನಿರೀಕ್ಷೆ ಮತ್ತು ಪರಲೋಕದ ಆನಂದ ಈಗ ಈ ಕಡೆ ಚರಣದಲ್ಲಿ ನಾವದನ್ನು ತಗ್ಗಿದ ಹೃದಯದಿಂದ ಹಾಡೋಣ ನಿನ್ನೊಂದಿಗೆ ಯೇಸುವಿನ ಹೆಸರನ್ನು ಕೊಂಡು ಹೋಗು ಎಲ್ಲಾ ಬೋನುಗಳಿಂದ ತಡೆಯುವ ಗುರಾಣಿಯಂತೆ ಮತ್ತು ನಿನ್ನ ಸುತ್ತು ಶೋಧನೆಗಳು ಬರುವಾಗ ಕೇವಲ ಆ ಪರಿಶುದ್ಧ ಹೆಸರನ್ನು ಪ್ರಾರ್ಥನೆಯಲ್ಲಿ ಉಸಿರಾಡು ಮತ್ತು ಮುಂದೆ ನಡೆ ಇದು ಸಫಲವಾಗುವುದು ನಾನು ಅದನ್ನು ಪ್ರಯತ್ನಿಸಿದ್ದೇನೆ ಕೇವಲ ಅದನ್ನು ಈಗ ನಂಬು ಯಾಕೆಂದರೆ ಅದು ಸಫಲವಾಗುವುದು ಕೇವಲ ಆತನ ಪವಿತ್ರ ಹೆಸರನ್ನು ಪ್ರಾರ್ಥನೆಯಲ್ಲಿ ಉಸಿರಾಡು ನಿಮ್ಮೊಂದಿಗೆ ಯೇಸುವಿನ ಹೆಸರನ್ನು ತೆಗೆದುಕೊಳ್ಳಿರಿ ಎಲ್ಲಾ ಬೋನುಗಳಿಂದ ತಡೆಯುವ ಗುರಾಣಿಯಂತೆ ನಿಮ್ಮ ಸುತ್ತು ಶೋಧನೆಗಳು ಮುತ್ತಿದಾಗ ಆಗ ಏನು ಮಾಡುವಿ ಕೇವಲ ಆ ಪವಿತ್ರ ಹೆಸರನ್ನು ಪ್ರಾರ್ಥನೆಯಲ್ಲಿ ಉಸಿರಾಡು ಆಗ ನಿನ್ನ ಮುಖದ ಮೇಲೆ ಪರದೆ ಮುಚ್ಚುವುದು ಅಮೂಲ್ಯ ಹೆಸರು ಅಮೂಲ್ಯ ಹೆಸರು ಓ ಎಷ್ಟು ಮಧುರ ಲೋಕದ ನಿರೀಕ್ಷೆ ಮತ್ತು ಪರಲೋಕದ ಆನಂದ ಅಮೂಲ್ಯ ಹೆಸರು ಓ ಎಷ್ಟು ಮಧುರ ಲೋಕದ ನಿರೀಕ್ಷೆ ಮತ್ತು ಪರಲೋಕದ ಆನಂದ ಈಗ ನಮ್ಮ ತಲೆಗಳನ್ನು ತಗ್ಗಿಸೋಣ ನಾನು ಅಲ್ಲಿರುವ ಸಹೋದರ ಬೀಲರನ್ನು ಇಲ್ಲಿ ಪ್ಲೇಟ್ಫಾರನ್ನ ಬರಲು ವಿಜ್ಞಾಪಿಸುವೆನು ಈಗ ನಮ್ಮ ತಲೆಗಳು ಮತ್ತು ಹೃದಯಗಳು ತಗ್ಗಲ್ಪಟ್ಟವುಗಳಾಗಿ ನಮ್ಮ ಇಲ್ಲಿರುವ ಸಂಗಾತಿ ಸಹೋದರ ಬೀಲರ್ ಸಹೋದರ ಎಸ್ಎಲ್ ಬೀಲರ್ ಬಹಳ ನಾಜೂಕಾದ ಕ್ರೈಸ್ತ ಸಹೋದರರು ಬಹಳ ಪ್ರಾಮಾಣಿಕರು ಈ ರಾತ್ರಿ ಪ್ರಾರ್ಥನೆಯ ಮೂಲಕವಾಗಿ ಈ ಸಭೆಯನ್ನು ಅವರು ಮುಕ್ತಾಯ ಮಾಡುವರು ಎಂಬುದಾಗಿ ನಾನು ಅವರನ್ನು ಕೇಳುವೆನು ದೇವರು ನಿಮ್ಮನ್ನು ಆಶೀರ್ವದಿಸಲಿ